ಅನಂದ ತೀರ್ಥ ಮುನೀಂದ್ರ ಕೃತ ಹರಿಗೀತಿ ಬಿಎಂ ಪರಮಾಧರ ಅನಂದ ತೀರ್ಥ ಮುನೀಂದ್ರಿಂದ ಈ ಹರಿಗೀತಿ ಇದನ್ನ ಪರಮಾದರದಿಂದ ಪರಲೋಕ ವಿಲೋಕನ ಸೂರ್ಯ ನಿಭ ಪರಮಾತ್ಮನ ನೋಡಲಿಕ್ಕೆ ಇದು ಸೂರ್ಯನಂತೆ ಬೆಳಕಿನಂತೆ ಇದೆ ಪರಿಭಕ್ತಿ ವಿವರ್ಧನ ಭಗವದ್ಭಕ್ತಿಯನ್ನು ಬೆಳೆಸುವ ವಿಷಯದಲ್ಲಿ ಪರಮ ಸಮರ್ಥವಾರದು